ಚಿಂತಲಪಲ್ಲಿ ವೆಂಕಟರಾಯರು ಜನನ ಸಾವಿರದ ಎಂಟುನೂರ ಇಪ್ಪತ್ತೈದು ಅಂತ್ಯ ಆರು ಆರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಂಗೀತ ರತ್ನ ಚಿಂತಲಪಲ್ಲಿ ವೆಂಕಟರಾಯರು ಹಳೆಯ ಕಾಲದ ಹುಲಿ ಸಂಗೀತಗಾರನ ವಿಷಯದಲ್ಲಿ ಹುಲಿಯ ಉಪಮಾನ ಕೊಡುವುದರ ಔಚಿತ್ಯ ವಿವಾದಾಸ್ಪದವಾದರೂ ಧೈರ್ಯ ಶೌರ್ಯಗಳನ್ನು ತಿಳಿಸಲು ಹುಲಿಯ ಹೆಸರು ಪ್ರಶಸ್ತವಾದದ್ದು ಅಂಥದ್ದು ವೆಂಕಟರಾಯರ ಎದೆಗಾರಿಕೆ ಅವರು ಸಂಗೀತದಲ್ಲಿ ಮಹಾವಿದ್ವತ್ ಪಂಕ್ತಿಗೆ ಸೇ ಸೇರಿದವರು ಅವರಿಗೆ ಆಗಿದ್ದ ಶಾಸ್ತ್ರ ಸಂಸ್ಕಾರ ಬಹುದೊಡ್ಡ ಮಟ್ಟದ್ದು ಶಾಸ್ತ್ರ ತಮಗೆ ಸ್ವಾಧೀನವಾಗಿ ಮನಸ್ಸು ಲವಲವಿಕೆಯುಳ್ಳಾದಾಗ ನುಗ್ಗುವ ಹುಮ್ಮಸ್ಸುಂಟಾಗುತ್ತದೆ ತೊಂಬತ್ತು ವಯಸ್ಸು ಕಳೆದ ಮೇಲೆ ವೆಂಕಟರಾಯರಿಗೆ ಅಂತ ಹುಮ್ಮಸಿತು ಅವರ ತಮ್ಮಂದಿರು ವೆಂಕಟಾಚಲಯ್ಯನವರೆಂಬವರಿದ್ದರು ಅಣ್ಣ ತಮ್ಮಂದಿರಿಬ್ಬರು ಒಟ್ಟಿಗೆ ಹಾಡುತ್ತಿದ್ದುದುಂಟು ಈಗ ನನಗೆ ಜ್ಞಾಪಕದಲ್ಲಿರುವುದು ಸುಮಾರು ನಲವತ್ತಾರು ನಲವತ್ತೇಳು ವರ್ಷಗಳ ಹಿಂದಿನ ಸಂಗತಿ ಅಣ್ಣ ತಮ್ಮಂದಿರಿಬ್ಬರೂ ಸೇರಿ ಹಾಡಿದ್ದು ಎನ್ನಗ ಮನಸುಕುರಾಣಿ ಪನ್ನಗಶಾಯಿ ಸೊಗಸು ಎಂಬ ನೀಲಾಂಬರಿರಾಗದ ತ್ಯಾಗರಾಜರ ಕೃತಿ ಅದನ್ನು ಹಾಡುತ್ತಿದ್ದವರ ಕಣ್ಣಿನಲ್ಲಿ ಕಂಬನಿ ಕೇಳುವವರ ಕಣ್ಣಿನಲ್ಲಿ ಉಕ್ಕಿ ಉಕ್ಕಿ ಬರುತ್ತಿತ್ತು ಕಂಬನಿ ಅದು ಸಂಗೀತ ಅನುಭವದ ಸೀಮಾ ರೇಖೆ ಭಗವಾನ್ ಪರವ ಸುಂದರವಾದ ಸ್ತೋತ್ರದಲ್ಲಿ ಜಗಜ್ಜನನಿಯಾದ ಗೌರಿ ದೇವಿಯ ಚಿತ್ರ ಮನನೀಯವಾಗಿದೆ ನಕ ಮುಖ ಮುಖರಿತ ವೀಣಾ ನಾದರ ಸಾಸ್ವದ ವರಸೋಲ್ಲ ವೀಣಾವಾದನವೇಲ ಕಂಪಿತ ಶಿರಸಂ ನಮಾಮಿ ಮಾತಂಗಿಂ ತನ್ನ ಬೆರಳುಗಳಿಂದ ವೀಣೆ ನುಡಿಸುತ್ತಾ ಆ ನಾದ ಮಾಧುರ್ಯವನ್ನು ತಾನೇ ಅನುಭವಿಸಿಕೊಂಡು ಸಂತೋಷ ತಾಯಿ ಲಲಿತಾಂಬಿಕೆ ಆ ಸಂತೋಷದಲ್ಲಿ ನನ್ನ ತನ್ನನ್ನು ತಾನು ಮರೆತುಕೊಂಡು ಬೇರೊಬ್ಬರು ಬಿಡಿಸಿದ ಸೊಗಸಿಗೆ ಹೇಗೋ ಹಾಗೆ ತಲೆದೂಗುತ್ತಿದ್ದಳಂತೆ ಇದು ಸ್ವಾನುಭವದ ಮಾತು ಇಂತಹದ್ದು ಸಂಗೀತದಲ್ಲಿ ಸ್ವಾನುಭವ ವೆಂಕಟರಾಯರ ಸಂಗೀತ ಪರವರ್ಶೆ ಈ ಜಾತಿಯದು ಒಂದು ದಿನ ಸಂಜೆ ನಾನು ನನ್ನ ಸ್ನೇಹಿತರು ಸಿ ಕೃಷ್ಣರಾಯರು ವಾಯುಸೇವನೆಗೆಂದು ಲಾಲ್ಬಾಗ್ ಕಡೆ ಹೋಗುತ್ತಿದ್ದೆವು ಲಾಲ್ಬಾಗ್ ಪೋರ್ಟ್ ರೋಡಿನಲ್ಲಿ ಗುಡಿಯ ಮುಂದೆ ವೆಂಕಟರಾಯರು ಯಾರೊಡನೆಯೂ ಮಾತನಾಡುತ್ತಾ ನಿಂತಿದ್ದರು ನಾನು ಕೃಷ್ಣರಾಯರಿಗೆ ಹೇಳಿದೆ ಈ ವೆಂಕಟರಾಯನ್ನು ಈ ಹಿಡಿದುಕೊಂಡು ಹೋಗಬೇಕಲ್ಲ ಕೃಷ್ಣರಾಯರು ಕಾರನ್ನು ಹಿಂದಕ್ಕೆ ಮಾಡಿದರು ವೆಂಕಟರಾಯರು ನಿಂತಿದ್ದಲ್ಲಿಗೆ ಹೋಗಿ ಅವರನ್ನು ಕಾರಿನಲ್ಲಿ ಕೂಡಬೇಕೆಂದು ಹೇಳಿದೆವು ಈಗ ಹೇಗೆ ಸ್ವಾಮಿ ಬರುವುದು ಆ ಸ್ನೇಹಿತರೊಡನೆ ರಾಮೋತ್ಸವದ ಮಾತನಾಡುತ್ತಿದ್ದೆ ನಾವು ಉತ್ಸವಕ್ಕೆ ನಿಮ್ಮನ್ನು ಕರೆಯುತ್ತಿರುವುದು ಹೀಗೆ ಬರಾತ್ಕಾರ ಬಲಾತ್ಕಾರ ಮಾಡಿ ಅವರನ್ನು ಗಾಡಿಯಲ್ಲಿ ಕುಳಿಸಿಕೊಂಡು ಲಾಲ್ಬಾಗಿಗೆ ಹೋಗಿ ಇಷ್ಟವಾದದ್ದನ್ನು ಹೊಟ್ಟೆ ತುಂಬಾ ಮೆದೆವು ಅನಂತರ ಕಾರಿನಲ್ಲಿ ಕುಳಿತು ವಿಜಯ ಕಾಲೇಜ್ ಆಫ್ ಮ್ಯೂಸಿಕ್ಗೆ ಬಂದೆವು ಆ ಕಾಲೇಜಿನ ಪ್ರಿನ್ಸಿಪಾಲರಾದ ನಾರಾಯಣ ಸ್ವಾಮಿ ಭಾಗವತರಿಗೆ ಅತ್ಯಾನಂದವಾಯಿತು ಅಯ್ಯ ಅಯ್ಯೋ ವೆಂಕಟರಾಯಪ್ಪ ಎಂದು ಅವರು ಅಯ್ಯೋ ಸ್ವಾಮಿ ಎಂದು ಇವರು ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಆ ಬಳಿಕ ವೆಂಕಟರಾಯಪ್ಪ ನಿನ್ನ ಮುಖಾರಿ ಕೇಳಿ ಎಷ್ಟು ದಿನವಾಯ್ ದಿವಸವಾಯ್ತು ಸ್ವಾಮಿ ನಿನ್ನ ಪಿಟಿಲು ಕೇಳಿ ಎಷ್ಟು ವರ್ಷವಾಯ್ತು ಆಗ ಹಾಡಿಕೆಗೆ ಕುಳಿತರು ವೆಂಕಟರಾಯರು ಮುಖಾರಿರಾಗದ ಕ್ಷೀಣಮೈ ಕೃತಿಯನ್ನು ಹಾಡಿದರು ನಾರಾಯಣಸ್ವಾಮಿ ಭಾಗವತರು ಪಿಟೀಲು ಹಿಡಿದು ಸಹಕರಿಸಿದರು ಎಷ್ಟು ಹೊತ್ತೋ ಈ ಸಂತೋಷದಲ್ಲಿದ್ದೆವೋ ಆಗ ನಾವು ಹೊತ್ತು ನೋಡಲಿಲ್ಲ ಎಂಟು ಗಂಟೆಗೆ ಕಡಿಮೆ ಇಲ್ಲದೆ ಮುಖಾರಿ ರಾಗದ ಸ್ವರೂಪದ ಅನುಭವ ನಮಗಾಯಿತು ಸಾಮಾನ್ಯವಾಗಿ ರಸ ಪ್ರಧಾನವೆಂದು ಹೇಳುವ ಆ ಮುಕಾರಿಯಲ್ಲಿ ಎಷ್ಟು ಸುಂದರವಾದ ವನಪುಗಳು ಎಂತೆಂಥ ವಯ್ಯಾರಗಳು ಇದನ್ನು ವೆಂಕಟರಾಯರ ರಾಗ ವಿನ್ಯಾಸದಿಂದ ನಾವು ಅನುಭವಿಸಿದೆವು ಕೆಲವು ವರ್ಷಗಳ ಹಿಂದೆ ಒಂದು ಸಂಗೀತ ವಿದ್ವತ್ ಸಮ್ಮೇಳನ ನಡೆಯಿತು ವಿದ್ವಾನ್ ಟಿ ಅದರ ಸಂಚಾಲಕರು ಅದು ಮೊದಲ ಮೊದಲ ದಿನ ವಿದ್ವಾನ್ ಕೆ ಗೌರವಿಸಿತು ಎರಡನೇ ದಿನ ಸಂಜೆ ಯಾರು ಹಾಡುತ್ತಿರು ಹಾಡುತ್ತಿದ್ದರು ಯಾರೋ ಪಕ್ಕವೇ ಆದ್ಯ ನಡೆಸುತ್ತಿದ್ದರು ಆಗ ವೆಂಕಟರಾಯರು ಅಲ್ಲಿಗೆ ಬಂದರು ಬಂದ ಕುಳಿತ ಹೊತ್ತಿನಿಂದ ಹದಿನೈದು ಇಪ್ಪತ್ತು ನಿಮಿಷ ಕಾಲ ಅವರ ಮುಖದಲ್ಲಿ ಸಂತೋಷ ಕಾಣಲಿಲ್ಲ ಕೈಯಿಂದಲೂ ಮುಖಚೇಷ್ಠೆಯಿಂದಲೂ ಅಸಮಾಧಾನ ತೋರಿಬಂತು ಕೊಂಚ ದೂರದಲ್ಲಿದ್ದ ನಾನು ಎದ್ದು ವೆಂಕಟರಾಯರ ಹತ್ತಿರಕ್ಕೆ ಬಂದು ಕುಳಿತೆ ಇನ್ನು ನಾಲ್ಕೈದು ನಿಮಿಷ ಕಳೆಯಿತು ವೆಂಕಟರಾಯರು ಉಶುಷ್ ನಾನು ಏನು ವೆಂಕಟರಾಯಪ್ಪ ಏನು ಸಮಾಚಾರ ಎಂದೆ ಅವರು ಕೈಯಿಂದ ಹಣೆಯ ಮೇಲೆ ಚಚ್ಚಿಕೊಳ್ಳುತ್ತಾ ತಡೆಯೋಕ್ಕಾಗಲ್ಲ ಸ್ವಾಮಿ ಮಕ್ಕಳು ಏನೇನೋ ಮಾಡಿಕೋತಾರೆ ಇಂಥ ಕಾಲ ಬಂತಲ್ಲ ಸಂಗೀತಕ್ಕೆ ಇನ್ನು ನನ್ನಂತವರು ಇರಬಾರದು ಎಂದರು ಹಾಗೆ ನುತ್ತಾ ಇದ್ದು ಹೊರಟು ಹೋದರು ಅಲ್ಲಿ ಮೃದಂಗವಾದಿಯತ್ತು ಕಿವಿಗೆ ಕೇಳಿ ಬರುತ್ತಿದ್ದುದು ಜಾಯಕಾಯಿ ಪೆಟಿಗೆಯ ಮಿಕ್ಕ ವಿಚಾರವನ್ನು ಊಹಿಸಿಕೊಳ್ಳಬಹುದು ವೆಂಕಟರಾಯರ ನಾದ ಸ್ಪರ್ಶ ಗ್ರಹಣ ಅಷ್ಟು ಸೂಕ್ಷ್ಮವಾದದು ಇನ್ನೊಂದು ದಿನ ಸಾವಿರದ ಒಂಬೈನೂರ ಮೂವತ್ತೆರಡು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಚಿಂತಲಪಲ್ಲಿ ವೆಂಕಟರಾಯರ ಮಕ್ಕಳು ರಾಮಚಂದ್ರರಾಯರ ಕಚೇರಿಯನ್ನು ಏರ್ಪಡಿಸಿದ್ದಾಗಿತ್ತು ಅವರಿಗೆ ಮಹಾರಾಜರವರಿಂದ ಪ್ರಶಸ್ತಿ ದೊರೆ ದೊರೆತ ಹೊಸತು ಆ ಹೊತ್ತು ಜನ ಪರಿಷತ್ತಿನ ಸಭಾ ಮಂದಿರದಲ್ಲಿ ಮಾತ್ರವಲ್ಲದೆ ವರಾಂಡದಲ್ಲಿ ಅದರ ಮುಂದಿನ ಕಾಲೇಜಾಗದಲ್ಲಿ ಅದರ ಎದುರುಗಿನ ಸಂಸ್ಕೃತ ಕಾಲೇಜಿನ ಆವರಣದಲ್ಲಿ ಕಿಕ್ಕಿರಿಜಿದ್ದರು ಕಚೇರಿ ಪ್ರಾರಂಭವಾಗಬೇಕಿದ್ದ ಹೊತ್ತಿಗೆ ರಾಮಚಂದ್ರ ರಾಯರು ಬರಲಾಗಲಿಲ್ಲ ಅವರ ತಂದೆ ವೆಂಕಟರಾಯರು ದಯಮಾಡಿಸಿ ಹೇಳಿದರು ಹುಡುಗನಿಗೆ ಜ್ವರ ಬಂದಿದೆ ಶಕ್ತಿ ಇಲ್ಲದೆ ಮಲಗಿದ್ದಾನೆ ಆತ ವಿಶ್ರಾಂತಿ ತೆಗೆದುಕೊಳ್ಳಬೇಕಾದದ್ದು ಸರಿ ಆದರೆ ಇಲ್ಲಿ ನೆರೆದಿರುವ ಜನವನ್ನು ನೋಡಿ ಇಷ್ಟೊಂದು ಮಂದಿಗೆ ನಾನು ಏನು ಸಮಾಧಾನ ಹೇಳಲಿ ವೆಂಕಟರಾಯರು ದೈನ್ಯದಿಂದ ಮುಖಮುದ್ರೆ ತೋರಿದರು ನಾನೇನು ಮಾಡಲಿ ಸ್ವಾಮಿ ನಾನು ಹಾಸೆಗೆ ಬನ್ನಿ ಹೀಗೆ ಹೇಳುತ್ತಾ ಹಸೆಗೆ ಬಾರೆ ಕುಸುಮನೇತ್ರ ಎಂದೆ ಮುದುಕನಾಗಿ ಬಿಟ್ಟಿರಲಲ್ಲ ನಿಮ್ಮ ಊರು ಹುಣಸನಹಳ್ಳಿ ಹುಣಸೆಮ್ಮರ ಹಳೆಯದಾದಷ್ಟು ಅದರ ಕಾಯಿ ಸೊಗಸು ಎಂದು ಹೇಳುತ್ತಾರೆ ನನ್ನ ಒತ್ತಾಯಕ್ಕೆ ಒಪ್ಪಿ ವೆಂಕಟರಾಯರು ಹಾಡಲು ಕುಳಿತರು ಆ ಹೊತ್ತು ಒಳ್ಳೆಯ ಬಲಿಷ್ಠರಾದ ಪಿಟೀಲು ವಿದ್ವಾಂಸರು ಮೃದಂಗ ವಿದ್ವಾಂಸರು ಸಹಕರಿಸಲು ಬಂದಿದ್ದರು ವೆಂಕಟರಾಯಪ್ಪನವರು ಒಂದು ವರ್ಣ ಹಾಡಿ ಒಂದೆರಡು ಸಾಮಾನ್ಯ ಕೃತಿಗಳನ್ನು ಹಾಡಿ ಬಳಿಕ ತಮ್ಮ ಕೈವಾಡ ತೋರಿಸಲಾರಂಭಿಸಿದರು ಬಹುಶಃ ಭೈರವೀರಾಗದ ಕೀರ್ತನೆ ಎಂದು ನನ್ನ ನೆನಪು ಮೊದಲಿನ ಎರಡು ಮೂರು ಆವರ್ತ ಆದ ಬಳಿಕ ಪಿಟೀಲ ವಿದ್ವಾಂಸರು ವಾದ್ಯವನ್ನು ಕೆಳಗಿರಿಸಿ ಕೈಕಟ್ಟಿ ವೆಂಕಟರಾಯರ ಮುಖವನ್ನೇ ನೋಡುತ್ತಿದ್ದರು ಅವರ ಒಂದೊಂದು ಆವರ್ತ ಮುಗಿಯುತ್ತಲೂ ಪಿಟೀಳು ವಿದ್ವಾಂಸರು ಸುಮಾರಾಗಿ ಕಮಾನು ಹಾಕಿ ವೆಂಕಟರಾಯರಿಗೆ ಕೈ ಮುಗಿದು ಅದೇವನ್ನು ಕೆಳಗಿರಿಸುತ್ತಿದ್ದರು ಇದು ಸ್ವಲ್ಪ ಕಾಲ ನಡೆಯಿತು ಅನಂತರ ಒಂದೆರಡು ದೇವರನಾಮಗಳು ಮಂಗಳ ಚಿಂತಲಪಲ್ಲಿ ವೆಂಕಟರಾಯರಿಗೆ ನೂರಾರು ದೇವರನಾಮಗಳು ಮುಖಸ್ಥವಾಗಿದ್ದವು ಅವರ ದೇವರನಾಮದ ಗಾನವು ಕಂಠದಿಂದ ಬಂದದ್ದಲ್ಲ ಹೃದಯದಿಂದ ಬಂದದ್ದು ಶಾಸ್ತ್ರ ಪಾಂಡಿತ್ಯದಲ್ಲ ಮನ ಪರಿಪಾಕದ್ದು ಅವರಿಗೆ ತೊಂಬತ್ತೆರಡು ತೊಂಬತ್ಮೂರು ವರ್ಷ ವಯಸ್ಸಾಗಿದ್ದಾಗ ಒಂದು ದಿನ ನನ್ನ ಮನೆಗೆ ಮಾಡಿಸಿದರು ವಾಸ್ತವಿಕವಾಗಿ ಮಾತನಾಡುವಾಗ ಶ್ರೀರಾಗದ ವಿಚಾರ ಬಂತು ವೆಂಕಟರಾಯರುವಾಗ ಎದಿರಾ ನೀ ದಿವ್ಯರೂಪಮು ಎಂಬ ಕೃತಿಯನ್ನು ಹಾಡಿದರು ಅತ್ಯಂತ ಸುಂದರವಾದ ರಚನೆ ಆ ವಯಸ್ಸಿನಲ್ಲಿಯೂ ವೆಂಕಟರಾಯರ ಶರೀರದಲ್ಲಿ ಅತಿ ಮನೋಹರವಾದ ಪಲುಕುಬಡಿ ಆ ಕೀರ್ತನೆ ತಮ್ಮ ಪೂರ್ವಿಕರೊಬ್ಬರು ರಚಿಸಿದ್ದೆಂದು ವೆಂಕಟರಾಯರು ಹೇಳಿದರು ವೆಂಕಟರಾಯರ ಪೂರ್ವಿಕರು ಸಂಗೀತಗಾರರು ಮನೆತನವೇ ಸಂಗೀತದ ಮನೆತನ ನಿಮ್ಮ ಪೂರ್ವಿಕರ ಕೃತಿಗಳನ್ನೆಲ್ಲ ಸಂಗ್ರಹ ಮಾಡಿಕೊಡಿ ಪ್ರಸ್ತಾರ ಹಾಕಿಕೊಡಿ ಪ್ರಕಟಣೆಗೆ ಏರ್ಪಾಡು ಮಾಡೋಣ ಎಂದು ನಾನು ಅವರಲ್ಲಿ ಹತ್ತಾರು ಸಲ ಭಿನ್ನಯಿಸಿದೆ ಅವರು ಸಲಸಲವು ಓಹೋ ಇನ್ನೊಂದು ವಾರದೊಳಗಾಗಿ ತಂದು ಬಿಡುತ್ತೇನೆ ಅದೇ ಕೆಲಸದಲ್ಲಿದ್ದೇನೆ ಮಾಡಬೇಕು ಸ್ವಾಮಿ ಅಗತ್ಯವಾಗಿ ಮಾಡಬೇಕು ಎಂದು ಹೇಳುತ್ತಲೇ ಬಂದರು ಹೀಗೆ ಕಾಲ ತಳ್ಳುವುದು ಒಂದು ಬಗೆ ಕಾಲ ಕುಶಲತೆ ವೆಂಕಟರಾಯರು ಸ್ವಭಾವದಲ್ಲಿ ದಿಟ್ಟರು ಸ್ನೇಹಿತರೊಡನೆ ಮಾತನಾಡುವಾಗ ವಿನಯವನ್ನು ದೈನ್ಯವನ್ನು ಯಥೇಷ್ಟವಾಗಿ ತೋರಿಸುತ್ತಿದ್ದರು ಒಳಗಡೆ ಯಾರದೇನೋ ಹೆಚ್ಚು ಎಂಬ ಪ್ರವೃತ್ತಿ ನಯವಾಗಿತ್ತು ಆದ್ದರಿಂದ ಅವರಿವರ ಆಶ್ರಯಕ್ಕಾಗಿ ತುಂಬಾ ಒದ್ದಾಡಿದರಲ್ಲ ಸ್ವಲ್ಪದರಲ್ಲಿಯೇ ಸಂತುಷ್ಟಿ ಇದ್ದದ್ದರಿಂದ ಅವರಿಗೆ ಸಮಾನರಾದ ಬಹುಮಂದಿ ಪಡೆದಷ್ಟು ವಿಶಾಲವಾಗಿ ಹೆಸರನ್ನು ಹರಡಿಕೊಳ್ಳಲಾಗಲಿಲ್ಲ ದೇವರು ಕೊಟ್ಟಷ್ಟರಲ್ಲಿ ಸಂತುಷ್ಟಿವಿನೋದ ಬಂದು ಪ್ರೀತಿ ಕಲಾನಿಷ್ಠೆ ಇಷ್ಟರಿಂದ ಅವರ ಜೀವನ ಪರಿಪೂರ್ಣವಾಗಿತ್ತು